ಪರಮದಯ್ಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ನೂನ್ ವಲ್ಪಲ ನಿವ ನಯ ಸ್ಕೂರೂನ್ ನೂನ್ ಲೇಖನಿಯ ಹಾಗೂ ಲೇಖಕರು ಬರೆಯುತ್ತಿರುವುದರಾಣೆ ನಬಿನಿಯ ಚುರೊಬ್ಬಿ ಚಬಿ ಮೂನ್ ನಿಮ್ಮ ಪ್ರಭುವಿನ ಅನುಗ್ರಹದಿಂದ ನೀವು ಹುಚ್ಚರಲ್ಲ ಮತ್ತು ಖಂಡಿತವಾಗಿಯೂ ನಿಮಗಾಗಿ ಎಂದಿಗೂ ಮುಗಿದು ಹೋಗದಂತಹ ಸತ್ಫಲವಿದೆ ಮತ್ತು ನಿಶ್ಚಯವಾಗಿಯೂ ನೀವು ಚಾರಿತ್ರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ ಸದ್ಯದಲ್ಲೇ ನೀವು ನೋಡಿಕೊಳ್ಳುವಿರಿ ಮತ್ತು ಅವರೂ ಕಂಡುಕೊಳ್ಳುವರು ೂ ನಿಮ್ಮ ಪೈಕಿ ಯಾರು ಮತಿಭ್ರಾಂತಿಗೆ ಒಳಗಾದವರು ಎಂಬುದನ್ನು ನಿಮ್ಮ ಪ್ರಭುವು ಅವನ ಮಾರ್ಗದಿಂದ ಭೃಷ್ಟರಾದವರು ಎಂಬುದನ್ನು ಚೆನ್ನಾಗಿ ಅರಿತಿರುತ್ತಾನೆ ಮತ್ತು ಸನ್ಮಾರ್ಗದಲ್ಲಿರುವವನನ್ನು ಬಲ್ಲವನಾಗಿದ್ದಾನೆ ಕಲ ತು ಕದ್ದೀನ್ ಆದುದರಿಂದ ನೀವು ಈ ಸುಳ್ಳಾಗಿಸುವವರ ಒತ್ತಡಕ್ಕೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ ನೀವು ಸ್ವಲ್ಪ ಮಣಿದರೆ ತಾವು ಮಣಿಯುವವೆಂದು ಇವರು ಇಚ್ಚಿ ಇಚ್ಛಿಸುತ್ತಾರೆ ಅತ್ಯಧಿಕ ಆಣೆ ಹಾಕುವ ನೀಚ ವ್ಯಕ್ತಿಗೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ ಅವನು ಮೂದಲಿಸುತ್ತಾನೆ ಚಾಡಿ ಹೇಳುತ್ತ ತಿರುಗುತ್ತಾನೆರಿ ಮೋ ಸತ್ಕಾರ್ಯಗಳನ್ನು ಮಾಡದಂತೆ ತಡೆಯುತ್ತಾನೆ ಅಕ್ರಮ ಅತಿರೇಕಗಳಲ್ಲಿ ಮಿತಿ ಮೀರುವವನಾಗಿದ್ದಾನೆ ಖಜನೀ ಮಹಾ ದುಷ್ಕರ್ಮಿಯಾಗಿದ್ದಾನೆ ಪೀಡಕನಾಗಿದ್ದಾನೆ ಮತ್ತು ಇದೆಲ್ಲದರ ಜೊತೆಗೆ ಕುಲಗೆಟ್ಟವನೂ ಆಗಿದ್ದಾನೆ ಅವನು ಬಹಳಷ್ಟು ಸಂಪತ್ತು ಮತ್ತು ಸಂತಾನ ಉಳ್ಳವನೆಂಬ ನೆಲೆಯಲ್ಲಿ ಹೀಗಾಗಿದ್ದಾನೆ ಇದರಿ ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಕೇಳಿಸಿದಾಗ ಇವೆಲ್ಲ ಗತಕಾಲದ ಕಟ್ಟು ಕತೆಗಳು ಎಂದು ಹೇಳುತ್ತಾನೆ ಚನಸಿಮುಹು ಓಂ ಶೀಘ್ರವೇ ನಾವು ಅವನ ಸೊಂಡಿಲಿನ ಮೇಲೆ ಬರೆ ನಾವು ಒಂದು ತೋಟದ ಮಾಲಕರನ್ನು ಪರೀಕ್ಷೆಗೆ ಗುರಿಪಡಿಸಿದ್ದಂತೆಯೇ ಮಕ್ಕ ನಿವಾಸಿಗಳನ್ನು ಪರೀಕ್ಷೆಗೊಳಪಡಿಸಿರುತ್ತೇವೆ ಖಂಡಿತವಾಗಿಯೂ ನುಸುಕಿನಲ್ಲಿ ನಾವು ನಮ್ಮ ತೋಟದ ಫಲಗಳನ್ನು ಕೊಯ್ಯುವೆವು ಎಂದು ಅವರು ಆಣೆ ಹಾಕುವಾಗ ಒಲಯೂ ಮತ್ತು ಅವರು ಯಾವುದೇ ವಿನಾಯತಿ ಮಾಡಿರಲಿಲ್ಲ ಈರುಳಲ್ಲಿ ಅವರು ನಿದ್ರಿಸುತ್ತಿದ್ದಾಗ ನಿಮ್ಮ ಪ್ರಭುವಿನ ಕಡೆಯಿಂದ ಆ ತೋಟಕ್ಕೆ ವಿಪತ್ತೊಂದು ಎರಗಿತು ಮತ್ತು ಅದರ ಅವಸ್ಥೆಯು ಕೊಯ್ದ ಬೆಳೆಯಂತಾಗಿ ಬಿಟ್ಟಿತು ಮುಂಜಾನೆ ಅವರು ಪರಸ್ಪರರನ್ನು ಕೂಗಿದರು ಫಲಗಳನ್ನು ಕೊಯ್ಯಬೇಕಿದ್ದರೆ ನಸುಕಿನಲ್ಲೇ ನಿಮ್ಮ ಹೊಲಗಳ ಕಡೆಗೆ ಹೊರಡಿರಿ ಎಂದರು ಹೀಗೆ ಅವರು ಹೊರಟರು ಮತ್ತು ಅವರು ಪರಸ್ಪರರೊಡನೆ ಪಿಸುಗುಟ್ಟುತ್ತಲಿದ್ದರು ಇಂದು ಬಡವನಾರು ನಿಮ್ಮ ತೋಟದೊಳಗೆ ಬಾರದಂತೆ ನೋಡಿಕೊಳ್ಳಬೇಕೆಂದು ಏನೂ ಕೊಡಬಾರದೆಂದು ನಿರ್ಧರಿಸಿಕೊಂಡು ಫಲಕೊಯ್ಯಲು ತಾವು ಶಕ್ತರೆಂಬಂತೆ ನಸುಕಿನಲ್ಲೇ ಲಘು ಬಗೆಯಿಂದ ಅಲ್ಲಿಗೆ ಹೋದರು ೂನ್ ಆದರೆ ತೋಟವನ್ನು ಕಂಡಾಗ ಹೇಳತೊಡಗಿದರು ನಾವು ದಾರಿ ತಪ್ಪಿದ್ದೇವೆ ಅಲ್ಲ ನಿಜವಾಗಿ ನಾವು ವಂಚಿತರಾಗಿ ಬಿಟ್ಟಿದ್ದೇವೆ ಅವರ ಪೈಕಿ ಉತ್ತಮನಾಗಿದ್ದವನು ನೀವು ಅಲ್ಲಾಹನನ್ನು ಸ್ತುತಿಸುವುದಿಲ್ಲಬೇಕೆ ಎಂದು ನಾನು ನಿಮ್ಮಡನೆ ಹೇಳಿರಲಿಲ್ಲವೇ ಎಂದನು ಆಗ ಅವರು ನಮ್ಮ ಪ್ರಭು ಪರಮಪಾವನನು ನಿಜಕ್ಕೂ ನಾವು ಅಕ್ರಮಿಗಳಾಗಿದ್ದೆವು ಎಂದರು ತರುವಾಯ ಅವರಲ್ಲಿ ಪ್ರತಿಯೊಬ್ಬನು ಇನ್ನೊಬ್ಬನನ್ನು ತೆಗಳತೊಡಗಿದನು ಪಾಲೂಯ ವೈಲನಾೀನ್ ಕೊನೆಗೆ ಅವರು ಅಯ್ಯೋ ನಮ್ಮ ಪಾಡು ನಿಜಕ್ಕೂ ನಾವು ವಿದ್ರೋಹಿಗಳಾಗಿ ಬಿಟ್ಟಿದ್ದೆವು ಅಸರೊಬ್ಬುನಿಲನ ಖಯರೊ ಇನ್ನ ಇಲರೊಬ್ಬಿನ ರೀ ನಮ್ಮ ಪ್ರಭು ಇದಕ್ಕೆ ಬದಲಾಗಿ ಇದಕ್ಕಿಂತಲೂ ಉತ್ತಮ ತೋಟ ನಾವು ನಮ್ಮ ಪ್ರಭುವಿನ ಕಡೆಗೆ ಮರಳುತ್ತೇವೆ ಎಂದರು ಯಾತನೆಯು ಹೀಗಿರುತ್ತದೆ ಮತ್ತು ಪರಲೋಕದ ಯಾತನೆಯಂತೂ ಇದಕ್ಕಿಂತಲೂ ದೊಡ್ಡದಾಗಿದೆ ಇದನ್ನು ಇವರು ತಿಳಿದಿರುತ್ತಿದ್ದರೆ ಖಂಡಿತವಾಗಿಯೂ ದೇವಭಯವುಳ್ಳವರಿಗಾಗಿ ಅವರ ಪ್ರಭುವಿನ ಬಳಿ ಅನುಗ್ರಹಗಳು ತುಂಬಿರುವ ಸ್ವರ್ಗೋದ್ಯಾನಗಳಿವೆ ಅಸಲ ಜಾನುಲ್ ಮುಸ್ಲಿಮೀನಿ ನಾವು ಆಜ್ಞಾಪಾಲಕರ ಸ್ಥಿತಿಯನ್ನು ಅಪರಾಧಿಗಳಂತೆ ಮಾಡಿಬಿಡಬೇಕೆಮೂ ನಿಮಗೇನಾಗಿದೆ ನೀವು ಅದೆಂತಹ ತೀರ್ಮಾನ ಮಾಡುತ್ತಿರುವಿರಿ ಅಮ್ಲ ಕುಂಕಿಟೋಚೋಸೋನ್ ಇನ್ನಲ ಕುಂಪಿಡ ಮೊಯ್ಯೋನ್ ನೀವು ಏನನ್ನು ಮೆಚ್ಚುತ್ತೀರೋ ಅದುವೇ ನಿಮಗಲ್ಲಿ ಖಂಡಿತ ಸಿಗುವುದೆಂದು ನೀವು ಓದುವಂತಹ ಗ್ರಂಥವೇನಾದರೂ ನಿಮ್ಮ ಬಳಿಯಿದೆಯೇ ಕುಮೋ ಅಥವಾ ನೀವೇನು ಅಪ್ಪಣೆ ಮಾಡುವಿರೋ ಅದುವೇ ನಿಮಗೆ ಸಿಗುವುದೆಂದು ಪುನರುತ್ಥಾನದವರೆಗಾಗಿ ನಿಮ್ಮೊಂದಿಗೆ ಮಾಡಿಕೊಂಡ ಯಾವುದಾದರೂ ಒಪ್ಪಂದದ ಬಾಧ್ಯತೆ ನಮ್ಮ ಮೇಲಿದೆಯೇ ಅಲ್ ಹುಂ ನಿಮ್ಮ ಪೈಕಿ ಇದಕ್ಕೆ ಜಾಮೀನುದಾರರು ಯಾರು ಎಂದು ಇವರೊಡನೆ ಕೇಳಿರಿ ಅಥವಾ ಇದರ ಹೊಣೆ ಹೊತ್ತಿರುವ ಇವರೇ ನೇಮಿಸಿಕೊಂಡ ದೇವ ಸಹಭಾಗಿಗಳು ಯಾರಾದರೂ ಇದ್ದಾರೆಯೇ ಇವರು ಸತ್ಯವಂತರಾಗಿದ್ದರೆ ತಮ್ಮ ಸಹಭಾಗಿಗಳನ್ನು ತರಲಿ ಫಲಯಸ್ ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗುವ ದಿನ ಜನರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯುವಾಗ ಇವರಿಗೆ ಸಾಷ್ಟಾಂಗವೆರಗಲು ಸಾಧ್ಯವಾಗದು ಕಾಶ್ಯಾಂ ಇವರ ದೃಷ್ಟಿಗಳು ತಗ್ಗಿರುವು ಅಪಮಾನವು ಇವರನ್ನು ಆವರಿಸಿಕೊಂಡಿರುದು ಇವರು ಕ್ಷೇಮವಾಗಿದ್ದಾಗ ಇವರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯಲಾಗುತ್ತಿತ್ತು ಆಗ ಇವರು ನಿರಾಕರಿಸುತ್ತಿದ್ದರು ಆದುದರಿಂದ ಸಂದೇಶವಾಹಕರೆ ಈ ವಚನವನ್ನು ತಿರಸ್ಕರಿಸುವವರ ವಿಷಯವನ್ನು ನೀವು ನನಗೆ ಬಿಡಿರಿ ನಾವು ಇವರಿಗೆ ಅರಿವೇ ಆಗದ ರೀತಿಯಲ್ಲಿ ಕ್ರಮೇಣ ಇವರನ್ನು ವಿನಾಶದ ಕಡೆಗೆ ಒಯ್ಯುವೆವು ನಾನು ಇವರನ್ನು ಸಡಿಲು ಬಿಡುತ್ತಿದ್ದೇನೆ ನನ್ನ ತಂತ್ರವು ಪ್ರಚಂಡವಾಗಿದೆ ಎಂ ರ ಹುಂ ಮುಸ್ಕಾರ ಇವರು ತೀವ್ರ ಭಾರದಡಿಯಲ್ಲಿ ನರಳುವಂತಾಗಲು ನೀವು ಇವರಿಂದ ಏನಾದರೂ ಸಂಭಾವನೆ ಕೇಳುತ್ತಿರುವೀರಾ ಎಂ ಇವರು ಬರೆದಿಡುತ್ತಿರುವಂತಹ ಪರೋಕ್ಷ ಜ್ಞಾನವೇನಾದರೂ ಇವರ ಬಳಿ ಇದೆಯೇ ಸರಿ ನೀವು ನಿಮ್ಮ ಪ್ರಭುವಿನ ತೀರ್ಪು ಪ್ರಕಟವಾಗುವವರೆಗೆ ತಾಳ್ಮೆ ವಹಿಸಿರಿ ಮತ್ತು ಮತ್ಸ್ಯದವರಂತೆ ಹಜರತ್ ಯೂನಸರಂತೆ ಆಗಬೇಡಿರಿ ಅವರು ಕೂಗಿ ಪ್ರಾರ್ಥಿಸಿದಾಗ ಅವರು ಬಹಳ ದುಃಖ ಪೀಡಿತರಾಗಿದ್ದರು ಲಿಹೀನೂ ಅವರ ಪ್ರಭುವಿನ ಕೃಪೆಯು ಅವರಿಗ ಸಿಗದೆ ಇರುತ್ತಿದ್ದರೆ ಅವರು ಅಪಮಾನಿತರಾಗಿ ಬಟ್ಟ ಬಯಲಿನಲ್ಲಿ ಎಸೆಯಲ್ಪಡುತ್ತಿದ್ದರು ಅಜಿ ಚದ ಹುರಬ್ಬು ಖಜಾಲಿನ ಸ್ವಾನಿಹೀನ್ ಕೊನೆಗೆ ಅವರ ಪ್ರಭು ಅವರನ್ನು ಆರಿಸಿಕೊಂಡನು ಮತ್ತು ಅವರನ್ನು ಸಜ್ಜನ ದಾಸರ ಪಾಲಿಗೆ ಸೇರಿಸಿಕೊಂಡನು ಈ ಸತ್ಯ ನಿಷೇಧಿಗಳು ಕುರ್ಆಾನನ್ನು ಕೇಳಿದಾಗ ನಿಮ್ಮನ್ನು ಕಿತ್ತು ಹಾಕುವರೋ ಎಂಬಂತೆ ನಿಮ್ಮನ್ನು ಮತ್ತು ಇವನು ಖಂಡಿತ ಹುಚ್ಚ ಎಂದು ಹೇಳುತ್ತಾರೆ ಕುರು ವಾಸ್ತವದಲ್ಲಿ ಇದು ಸಕಲ ವಿಶ್ವದವರಿಗೆ ಒಂದು ಉಪದೇಶವಾಗಿದೆ